ಎಂಆರ್ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿಗಳು ಹುಟ್ಟು ರಸಿಕರು ರಸಿಕತೆ ಎಂದರೆ ಜೀವನದ ಎಲ್ಲ ರಂಗಗಳಲ್ಲಿಯೂ ಸೊಗಸನ್ನು ಹುಡುಕುವ ಪ್ರವೃತ್ತಿ ಮತ್ತು ಇರುವ ಸೊಗಸನ್ನು ಕಂಡು ಸವಿಯುವ ಶಕ್ತಿ ಈ ಸಹಜ ಗುಣವು ಮೂರ್ತಿಗಳಲ್ಲಿ ಒಂದು ಕಡೆ ಸಾಹಿತ್ಯ ಕ್ಷೇತ್ರವನ್ನು ಆಶ್ರಯಿಸಿತು ಇನ್ನೊಂದು ಕಡೆ ಅವರ ನಿತ್ಯ ಜೀವನದಲ್ಲಿ ವ್ಯಾಪಿಸಿಕೊಂಡಿತು ಸಾವಿರದ ಸುಮಾರಿನಲ್ಲಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಶ್ಯಾಮು ಎಂಬ ಪುಸ್ತಕವನ್ನು ಅಚ್ಚು ಮಾಡಿಸುವುದಕ್ಕಾಗಿ ನನ್ನ ಪತ್ರಿಕೆ ಅಚ್ಚಾಗುತ್ತಿದ್ದ ಮುದ್ರಣಾಲಯಕ್ಕೆ ಅವರು ಬಂದದ್ದು ನನಗೆ ನೆನಪಿದೆ ಆಗ ಅವರು ನವಯೌವನದಲ್ಲಿದ್ದರೂ ಎತ್ತರವಾದ ಆಳು ಕೆಂಬಿಳುಪಿನ ಮೈಬಣ್ಣ ನಗುಮುಖ ಸರಿಗೆಯ ಪಂಚೆ ಧೋರಣೆಯ ಮಾತು ಕೈಯಲ್ಲಿ ಸಣ್ಣ ಬೆತ್ತ ಟಿವಿಯ ನಡಿಗೆ ಇದನ್ನೆಲ್ಲ ನಾನು ಹಾಗೆ ವಿಶೇಷವಾಗಿ ಗಮನಿಸಲು ಒಂದು ಕಾರಣವಿತ್ತು ಅವರ ತಂದೆಗಳು ಎಂ ಆರ್ ರಾಮಚಂದ್ರರಾಯರು ನಮ್ಮೂರಿನ ಅಮಲ್ದಾರರಾಗಿದ್ದರು ಮತ್ತು ನನ್ನ ಹತ್ತಿರದ ಹಿರಿಯ ಬಂಧುಗಳೊಬ್ಬರ ಸ್ನೇಹಿತರಾಗಿದ್ದರು ನಾನು ಕಂಡಿರುವ ಸ್ಫುರದ್ರೂಪಿಗಳಾದ ಗಂಡಸರಲ್ಲೆಲ್ಲ ಗಣ್ಯರಾದವರೊಬ್ಬರು ಆ ರಾಮಚಂದ್ರರಾಯರು ಅಂಥವರ ಮಗ ಈತನಾದದ್ದರಿಂದ ಈತನ ವಿಷಯದಲ್ಲಿ ನನಗೆ ಕುತೂಹಲವಿತ್ತು ಆಗ ಬಹುಶಃ ಮೂರ್ತಿಗಳೇ ಬರೆದಿದ್ದ ಅಥವಾ ಅವರ ಸ್ನೇಹಿತರು ಯಾರೋ ಬರೆದು ಅವರಿಂದ ಪರಿಷ್ಕಾರ ಮಾಡಿಸಿದ್ದ ಆ ಶ್ಯಾಮು ನಾನು ಓದಿ ಅದರ ಶೈಲಿಯನ್ನು ಮೆಚ್ಚಿಕೊಂಡೆ ಅದು ಬಲತಾಯಿಯಿಂದ ಒಬ್ಬ ಹೆಣ್ಣು ಪಟ್ಟ ಕಿರುಕುಳದ ಕತೆಯನ್ನು ಕತೆ ಎಂದು ನನ್ನ ಜ್ಞಾಪಕ ಅದರ ವಿವಾಗ ವಿವರಗಳು ನನಗೆ ಮರೆತು ಹೋಗಿವೆ ಶ್ರೀನಿವಾಸಮೂರ್ತಿಗಳು ಬಿ ಎ ಪಾಸ್ ಮಾಡಿದ ಮೇಲೆ ಲಾವ್ಯಾಸಂಗಕ್ಕಾಗಿ ಕೆಲವು ಕಾಲ ಬೊಂಬಾಯಿಗೆ ಹೋಗಿದ್ದರೆಂದು ತೋರುತ್ತದೆ ಆಗ ಅವರು ಅಲ್ಲಿ ನೋಡಿದ ಸಮುದ್ರ ತೀರದ ರಮಣೀಯ ದೃಶ್ಯವೊಂದನ್ನು ವರ್ಣಿಸಿ ಕೆಲವು ಪದ್ಯಗಳನ್ನು ಬರೆದಿದ್ದರು ಅಲ್ಲಿಂದ ಅನೇಕ ವರ್ಷಗಳು ಕಳೆದ ಮೇಲೆ ನನಗೆ ಆ ಪದ್ಯಗಳನ್ನು ತೋರಿಸಿದರು ಅವು ಹಳೆಗನ್ನಡ ಚಂಪು ಕಾವ್ಯದ ಶೈಲಿಯ ಕಂದ ಪದ್ಯಗಳು ಮತ್ತು ವೃತ್ತಗಳು ಆ ಪದ್ಯಗಳ ವಿಷಯ ವಾಯುವಿಹಾರಕ್ಕಾಗಿ ಬಂದಿದ್ದ ಪಾರ್ಸಿ ಗುಜರಾತಿ ಯುವತಿಯರ ರೂಪ ವಿಲಾಸಗಳ ವರ್ಣನೆ ಯುವಕರಿಗೆ ಸಹಜವಾದದ್ದು ಮೇಲಿನ ಎರಡು ಲಘು ಸಾಹಿತ್ಯ ರಚನೆಗಳನ್ನು ನಾನು ಪ್ರಸ್ತಾವ ಮಾಡಿರುವುದರ ಉದ್ದೇಶವು ಮೂರ್ತಿಗಳಿಗೆ ಸಾಹಿತ್ಯ ರಸಿಕತೆ ಚಿಕ್ಕವಯಸ್ಸಿನಿಂದ ಬಂದಿತ್ತೆಂಬುದನ್ನು ತೋರಿಸುವುದು ಈ ನೈಜವಾದ ಸಾಹಿತ್ಯೋತ್ಸಾಹ ಅವರು ಉಪಾಧ್ಯಾಯ ವೃತ್ತಿಯನ್ನು ಕೈಗೊಂಡ ಮೇಲೆ ಬೇರೆ ರೂಪವನ್ನು ತಾಳಿತು ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆಯ ಕಾವ್ಯಗಳನ್ನು ತೋರಿಸಿ ಅವರ ರಸಗ್ರಹಣ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುವ ಹವ್ಯಾಸಕ್ಕೆ ಮೂರ್ತಿಗಳು ಮನಸು ಕೊಟ್ಟರು ಅವರು ಪಾಠ ಹೇಳುತ್ತಿದ್ದದ್ದು ಫಿಕ್ಸ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಭೌತ ರಾಸಾಯನಿಕ ಶಾಸ್ತ್ರಗಳನ್ನು ಅವರ ಸಾಹಿತ್ಯ ವ್ಯಾಸಂಗ ಕೇವಲ ಆತ್ಮಸಂತೋಷಕ್ಕಾಗಿ ಆದದ್ದು ಅವರು ಶಿವಮೊಗ್ಗದಲ್ಲಿದ್ದಾಗ ಹಾಸ್ಟೆಲಿನಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಕಾವ್ಯವಾಚನವನ್ನು ನಾಟಕ್ ನಾಟಕಾಭ್ಯಾಸವನ್ನು ಪ್ರೋತ್ಸಾಹಿಸಿ ಹೇಗೆ ವಿನೋದಪಡಿಸುತ್ತಿದ್ದರೆಂಬುದು ಆಗ ಅವರ ವಿದ್ಯಾರ್ಥಿಯಾಗಿದ್ದ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರು ನನಗೆ ಹೇಳಿದ್ದಾರೆ ಮೂರ್ತಿಗಳ ಪ್ರಕೃತಿಯೇ ವಿನೋದದ್ದು ಆ ಪ್ರಕೃತಿ ಸ್ನೇಹಗೋಷ್ಠಿಯಲ್ಲಿ ವಿಕಸಿತವಾಗುತ್ತಿತ್ತು ಅವರು ಸ್ಕೌಟ್ ಸಮಾರಂಭದಲ್ಲಿ ಉತ್ಸಾಹವಂತರಾಗಿದ್ದರು ಸ್ಕೌಟ್ ಹುಡುಗರನ್ನು ಗುಂಪು ಕಟ್ಟಿಕೊಂಡು ಸಂಚಾರ ಹೋಗುವುದು ಅವರಿಂದ ಸಾಹಸ ಕಾರ್ಯಗಳನ್ನು ಮಾಡಿಸುವುದು ಅವರಿಗಾಗಿ ತಿಂಡಿ ತಯಾರು ಮಾಡುವುದು ಅವರಿಗೆ ಭೋಜನ ಫಲಾಹಾರಾದಿಗಳನ್ನು ಮಾಡಿಸಿ ಅವರೊಡನೆ ಕುಳಿತು ಹರಟುವುದು ಇದರಲ್ಲೆಲ್ಲ ಮೂರ್ತಿಗಳಿಗೆ ತುಂಬ ಇಷ್ಟ ಅವರ ಕಂಠೀರವ ನಾಟಕ ಸ್ಕೌಟ್ ವಿದ್ಯಾರ್ಥಿಗಳಿಗಾಗಿಯೇ ತಯಾರಾದದ್ದು ಹೀಗೆ ಅವರು ಶಿಷ್ಯರೊಡನೆ ಒಡನಾಡಿಯಂತಿದ್ದರೂ ಶಿಸ್ತಿನ ಪ್ರಶ್ನೆ ಬಂದಾಗ ಮಾತ್ರ ನಿರ್ದಾಕ್ಷಿಣ್ಯರಾಗಿ ಕಟ್ಟುನಿಟ್ಟಾಗಿರುತ್ತಿದ್ದರು ಈ ಕಾರಣದಿಂದ ಅವರ ವಿದ್ಯಾರ್ಥಿಗಳಿಗೆಲ್ಲ ಅವರ ವಿಷಯದಲ್ಲಿ ಪ್ರೀತಿ ಇದ್ದಂತೆಯೇ ಗೌರವವೂ ಇತ್ತು ಅವರು ನಾರ್ಮಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದಾಗಲೂ ಬಳಿಕ ರೇಂಜ್ ಇನ್ಸ್ಪೆಕ್ಟರಾಗಿದ್ದಾಗಲೂ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೂ ತಮ್ಮ ಕೈಕೆಳಗಿನ ಕೆಳಗಿನ ಉಪಾಧ್ಯಾಯರಲ್ಲಿ ಸ್ನೇಹಿತರಂತೆಯೇ ಸಲಿಗೆಯಿಂದಲೂ ಸರಸಿಗಳಾಗಿಯೂ ನಡೆದುಕೊಳ್ಳುತ್ತಿದ್ದರು ಅವರ ಈ ಅನುಭವಗಳಲ್ಲಿ ಕೆಲವನ್ನು ರಂಗಣ್ಣ ಕನಸಿನ ದಿನಗಳು ಎಂಬ ಪುಸ್ತಕದಲ್ಲಿ ಚಿತ್ರಿಸಿದ್ದಾರೆ ಆ ಪುಸ್ತಕ ಆಧುನಿಕ ಕನ್ನಡ ಸಾಹಿತ್ಯದ ಜೀವಂತ ಗ್ರಂಥಗಳಲ್ಲೊಂದು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಕ್ರಮವನ್ನು ಪರಿಷ್ಕಾರ ಪಡಿಸಬೇಕೆಂದು ಈಚೆಗೆ ಉಟಾವಣೆ ಎತ್ತಿರುವ ಜನದ ಪೈಕಿ ಎಷ್ಟೋ ಮಂದಿ ಆ ಗ್ರಂಥವನ್ನು ಚೆನ್ನಾಗಿ ಓದಿದ್ದಾರೋ ಅವರು ಅದನ್ನು ಓದಿ ಅದರ ಭಾವವನ್ನು ಗ್ರಹಿಸಿದ್ದರೆ ಅವರ ಕಾರ್ಯ ಮಾರ್ಗ ಬೇರೆಯದಾಗಿರುತ್ತಿತ್ತು ಗೃಹ ಮೂರ್ತಿಗಳು ಸರಸಹೃದಯರು ಅವರು ದೊಡ್ಡ ಕು ಅಕ್ಕರೆಯಿಂದ ಪೋಷಿಸುತ್ತಿದ್ದವರು ತಮ್ಮಂದಿರಲ್ಲಿಯೂ ತಂಗಿಯರ ವಿಷಯದಲ್ಲಿಯೂ ಅವರ ಕುಟುಂಬಗಳ ವಿಷಯದಲ್ಲಿಯೂ ನಿರತಿಶಯವಾದ ಮಮತೆಯನ್ನು ಇರಿಸಿಕೊಂಡು ನಿರಾಶ್ರಯರಿಗೆ ಆಸರಿಯಾಗಿದ್ದರು ಸಂಸಾರ ನಿರ್ವಹಣದಲ್ಲಿ ಸ್ವಾರ್ಥತ್ಯಾಗಿಗಳಾಗಿ ಕುಟುಂಬದ ಸಂತೋಷದಲ್ಲಿ ಸಂತೋಷಿಗಳಾಗಿದ್ದರು ಬಂಧು ಬಳಗದ ಕಟ್ಟುನಿಷ್ಠರಗಳಲ್ಲಿ ಕನಿಕರ ಅತಿಥಿಗಳ ವಿಷಯದಲ್ಲಿ ಸಂತೋಷಪೂರ್ವಕ ಆಧರಣೆ ಹೆಂಗಸರು ಮಕ್ಕಳುಗಳ ಗೋಷ್ಠಿಯಲ್ಲಿ ಮಧುರ ಹಾಸ್ಯಮಯವಾದ ಮಾತುಕತೆ ಇದು ಅವರ ಗೃಹ ಜೀವನ ಅವರ ಸಾಹಿತ್ಯ ಸಾಮರ್ಥ್ಯವನ್ನು ಕುರಿತು ನಾನು ಬರೆಯಬೇಕಾದದ್ದು ಅನಾವಶ್ಯಕವೆಂದು ತೋರುತ್ತದೆ ಏಕೆಂದರೆ ಅವರ ಗ್ರಂಥಗಳು ಎಲ್ಲರಿಗೂ ಪ್ರತ್ಯಕ್ಷವಾಗಿದೆ ಕತೆ ಪದ್ಯ ನಾಟಕ ತತ್ವ ಇತಿಹಾಸ ಶೋಧನೆ ಈ ನಾನಾ ಸಾಹಿತ್ಯ ಶಾಖೆಗಳಲ್ಲಿ ಅವರು ಚಿರಕಾಲಾ ನಿಲ್ಲುವ ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಳಿಗ್ಗೆ ಎರಡು ಪದ್ಯಗಳನ್ನು ಬರೆದು ಅನಂತರ ಭೋಜನ ಕಾಲದವರೆಗೆ ವರೆಗೂ ಮನೆ ಕೆಲಸವನ್ನು ಸ್ಕೂಲಿನ ವ್ಯವಹಾರ ವ್ಯವಹಾರವನ್ನು ವಿಚಕ್ಷಣೆಯಿಂದ ನಡೆಸಿ ಮಧ್ಯಾಹ್ನ ಅವರ ಒಂದಾನೊಂದು ವಾಡಿಕೆಯ ಮಾತಿನಲ್ಲಿ ಪೊಗಡುದಾಗಿ ಪಾಠ ಹೇಳಿ ಸಂಜೆ ಒಂದು ಸಭೆಯಲ್ಲಿ ಪರಿಣಾಮಕಾರಿಯಾಗುವ ಪೌಂಚಾವಣೆಯಿಂದ ಉಪನ್ಯಾಸ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಕಥೆಯನ್ನೋ ನಾಟಕದ ಒಂದೆರಡು ದೃಶ್ಯಗಳನ್ನೋ ಬರೆಯುವಷ್ಟು ಪ್ರತಿಭೆ ಚೈತನ್ಯಗಳು ಅವರಲ್ಲಿದ್ದುವು ಅವರು ಯಾವುದನ್ನೇ ಬರೆಯಲಿ ಅದು ರಸವತ್ತಾಗಿಯೂ ಹಾಗೆಯೇ ಬೋಧಗರ್ಭಿತವಾಗಿಯೂ ಇರುತ್ತಿತ್ತು ಕನ್ನಡ ವಾಗ್ಮಿಗಳಲ್ಲಿ ಮೂರ್ತಿಗಳಿಗಿಂತ ಮೇಲ್ಪಟ್ಟವರು ಯಾರಾದರೂ ಇದ್ದರೆ ಅವರು ನನಗೆ ತಿಳಿಯದವರು ಸಂಸ್ಕೃತ ಜನರಿಗೆ ಭಾಷಣದಲ್ಲಿ ಬೇಕಾದ ಗುಣ ಬರಿಯ ವಾಗ್ಜರಿಯಲ್ಲ ಪದಗಳಲ್ಲಿ ವಿಷಯ ಸ್ವಾರಸ್ಯವಿರಬೇಕು ವಿಷಯ ಗೌರವ ಮತ್ತು ಶಬ್ದ ತೇಜಸ್ಸುಗಳ ಜೊತೆಗೆ ಉಚಿತವಾದ ಆಕಾರಭಾವ ಸೇರಿರಬೇಕು ಇವೆರಡಕ್ಕೂ ಸಹಾಯಕವಾಗಿ ಶುದ್ಧವಾದ ಕಂಠಸ್ವರವಿರಬೇಕು ಒಂದು ಉಪನ್ಯಾಸವು ಕಳೆಗಟ್ಟಲು ಹೀಗೆ ಇನ್ನು ಎಷ್ಟೋ ಗುಣಗಳು ಬೇಕು ಸುಸಂಸ್ಕೃತ ಜನರ ದೃಷ್ಟಿಯಿಂದ ಕನ್ನಡದಲ್ಲಿ ಅತ್ಯುತ್ತಮ ಭಾಷಣಕಾರರೆಂದರೆ ನನಗೆ ಪರಿಚಿತರಾದವರಲ್ಲಿ ವೆಂಕಣ್ಣಯ್ಯನವರೊಬ್ಬರು ಶ್ರೀನಿವಾಸ ಮೂರ್ತಿಗಳೊಬ್ಬರು ವೆಂಕಟ್ ವೆಂಕಣ್ಣಯ್ಯನವರಲ್ಲಿ ವಿಚಾರ ಗಾಂಭೀರ್ಯ ಮತ್ತು ಶೈಲಿಯಲ್ಲಿ ಓಜಸ್ಸು ಮುಖ್ಯ ಗುಣಗಳಾಗಿದ್ದವು ಮೂರ್ತಿಯವರಲ್ಲಿ ಈ ಗುಣಗಳ ಜೊತೆಗೆ ಮೃದುಹಾಸ್ಯವೂ ಸೇ ಸೇರಿರುತ್ತಿತ್ತು ಕೆಲವು ವರ್ಷಗಳ ಹಿಂದೆ ಪರಿಷತ್ತಿನಲ್ಲಿ ರನ್ನ ಕವಿಯ ಸಹಸ್ರ ವಶೋತ್ಸವ ನಡೆದಾಗ ಮೂರ್ತಿಗಳು ಮಾಡಿದ ಭಾಷಣವನ್ನು ನಾನು ಎಂದಿಗೂ ಮರೆಯಲಾರೆ ಆ ದಿನದ ಸಭೆಯಲ್ಲಿ ಮಹಿಳೆಯರ ಗುಂಪು ದೊಡ್ಡದಾಗಿತ್ತು ಅವರಲ್ಲಿ ಮೂರ್ತಿಗಳವರ ಕುಟುಂಬವೂ ಇದ್ದರು ಮೂರ್ತಿಗಳು ರನ್ನ ಕವಿಯ ಗದಾಯುದ್ಧ ಕಾವ್ಯವನ್ನು ಕುರಿತು ಮಾತನಾಡುತ್ತ ದ್ರೌಪದಿಯ ಸಮಾಚಾರವನ್ನೆತ್ತಿ ಆಗಾಗ ಆ ಸ್ತ್ರೀ ಶ್ರೋತೃಗಳ ಕಡೆ ತಿರುಗಿ ಹೆಂಗಸರು ತಮಗಿಷ್ಟವಾದ ಕಾರ್ಯಗಳಿಗಾಗಿ ಗಂಡಂದಿರನ್ನು ಪ್ರೇರಿಸುತ್ತಾರೆ ಹಾಗೆ ಮಾಡುವುದರಲ್ಲಿ ಅನೇಕ ಉಪಾಯಗಳನ್ನು ಹುಡುತ್ತಾರೆ ದ್ರೌಪದಿ ಭೀಮಸೇನನ್ನು ಕೆರಳಿಸುವುದಕ್ಕಾಗಿ ಅವನನ್ನು ಕೇಳಿರಿ ಆಕೆ ಮಾಡಿದ ಆಕೆ ಆಕೆಯಾಡಿದ ಮಾತನ್ನು ಗಂಡ ಉದಾಸೀನನಾಗಿದ್ದರೆ ಅವನನ್ನು ಚುಚ್ಚಿ ಎಬ್ಬಿಸಬೇಕೆಂದಿರುವ ಆಕೆ ದ್ರೌಪದಿಯ ಮೇಲ್ಪಂಕ್ತಿಯನ್ನು ನೋಡಬೇಕು ಹೀಗೆ ಹೇಳಿ ಆ ಪದ್ಯಗಳನ್ನು ಸ್ಫುಟವಾಗಿ ಮನಸ್ಸು ಹಿಡಿಯುವಂತೆ ಉದಾಹರಿಸಿದರು ಉಪನ್ಯಾಸದ ಈ ಭಾಗವನ್ನು ಕೇಳುವಾಗ ಆ ಸಭೆಯಲ್ಲಿ ನಲಿದಾಡಿ ನಗದವರೇ ಇಲ್ಲ ಆಮೇಲೆ ನಾನು ಮೂರ್ತಿ ಬಲೆ ಜರ್ಬಾಗಿತ್ತು ಎಂದೆ ಅವರು ಹೌದು ಸರ್ ಅಲ್ಲಿ ಕಣ್ಣೆದುರಿಗೆ ಸ್ಫೂರ್ತಿ ಅದಕ್ಕೆ ಕುಳಿತಿತ್ತಲ್ಲ ಅಂಥ ಒಳ್ಳೆಯ ವಸ್ತು ಎದುರಿಗಿದ್ದರೆ ಭಾಷಣ ಹೇಗೆ ಜರ್ಬಾಗದೆ ಹೋಗುತ್ತೆ ಎಂದರು ಇಂತ ಸರಸ ಸಂಭಾಷಣೆಯಲ್ಲಿ ಮೂರ್ತಿಗಳು ನಿಸೀಮರು ಮೂರ್ತಿಗಳು ಶಿವಶರಣ ವಚನಗಳನ್ನು ನುಡಿಯುತ್ತಿದ್ದ ಡಾಟಿಯೂ ಹಾಗೆಯೇ ಅವರು ಪದ್ಯವನ್ನೋ ಗದ್ಯವನ್ನೋ ವಚನವನ್ನೋ ನುಡಿದ ರೀತಿಯಿಂದಲೇ ಆ ಪ್ರಬಂಧದ ಅರ್ಥ ಕೇಳುವವರಿಗೆ ಕೂಡಲೇ ವಿಷದ ಪಡುತ್ತಿತ್ತು ಸಾವಿರಾರು ವಚನಗಳು ಅವರಿಗೆ ಮುಖಸ್ಥವಾಗಿದ್ದವು ಅವರು ಇದುವರೆಗೆ ಅಚ್ಚಾಗಿರುವ ಎಲ್ಲ ಹಳೆಗನ್ನಡ ಕಾವ್ಯಗಳನ್ನು ಅಮೂಲಾಗ್ರವಾಗಿ ಓದಿದ್ದ ಓದಿದ್ದದ್ದು ಮಾತ್ರವಲ್ಲದೆ ಜ್ಞಾಪಕದಲ್ಲಿಯೂ ಇರಿಸಿಕೊಂಡಿದ್ದರು ಆ ಗ್ರಂಥರಾಷ್ಟ್ರೀಯ ಜೊತೆಗೆ ಇನ್ನೂ ಅಚ್ಚಾಗದಿರುವ ಎಷ್ಟೋ ತಾಳೆಯೊಲೆಯ ಗ್ರಂಥಗಳನ್ನು ನೋಡಿದ್ದರು ಕಾವ್ಯ ವ್ಯಾಖ್ಯಾನದಲ್ಲಿ ಅವರಿಗಿದ್ದ ರಸದೃಷ್ಟಿ ತೀಕ್ಷ್ಣವಾದದ್ದು ಅವರು ನಿರ್ಮತ್ಸರರಾದ ಗುಣಗ್ರಾಹಿಗಳು ಯಾವ ಗ್ರಂಥದಲ್ಲಿಯೂ ಸ್ವಾರಸ್ಯವೆಲ್ಲೆಂದು ಹುಡುಕಿ ನೋಡುವುದೇ ಅವರ ಕೃಷಿ ಮೂರ್ತಿಗಳು ಪರಮ ಸಾಧ್ವಿಕರು ಅಂತರಂಗ ಭಕ್ತರು ಮಾತಾಪಿತೃಪೂಜಕರು ಗುರುಹಿರಿಯಲ್ಲಿ ನಮ್ರರು ನೀತಿ ಪ್ರಸಂಗಗಳಲ್ಲಿ ತತ್ವ ಕನಿಷ್ಠರು ಲೌಕಿಕ ಕರ್ತವ್ಯಗಳಲ್ಲಿ ದಕ್ಷರು ಮತ್ತು ನಿಸ್ಪೃಹರು ಅವರನ್ನು ಬಲ್ಲವರು ಯಾರು ಅವರ ಅಗಲಿಕೆಯಿಂದ ಎದೆನೋವು ಪಡೆದೇ ಇರರು ಅವರ ಮರಣ ಮರಣದಿಂದ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಹೇಗೋ ನಮ್ಮ ಸಾಧು ಸಜ್ಜನ ಪ್ರಪಂಚದಲ್ಲಿಯೂ ಹಾಗೆ ನಾವು ಇಂದು ಮತ್ತಷ್ಟು ಬಡವರಾಗಿದ್ದೇವೆ